ನಲವತ್ತೇಳನೇ ತರಂಗ ವಿಶ್ವಾಮಿತ್ರನು ನೇರವಾಗಿ ವಾಮದೇವನ ಆಶ್ರಮಕ್ಕೆ ಬಂದನು ಅಲ್ಲಿ ವಾಮದೇವನು ವಿಶ್ವಾಮಿತ್ರನನ್ನು ಎದುರು ನೋಡುತ್ತಿದ್ದಾನೆ ಮಿತ್ರರಿಬ್ಬರು ಬಹುಸಂತೋಷದಿಂದ ಒಬ್ಬರನ್ನೊಬ್ಬರು ಆಲಗಿಸಿದರು ವಾಮದೇವನು ತನ್ನ ಮಿತ್ರನಿಗೆ ಅರ್ಘಪಾದ್ಯಾದಿ ಕಲೋಚಿತವಾದ ಉಪಚಾರಗಳೆಲ್ಲ ಉಪಚಾರ ಎಲ್ಲ ಮಾಡಿ ವಿಶ್ವಾಮಿತ್ರ ನೀನು ಸಾಮಾನ್ಯನಲ್ಲ ನಮ್ಮ ಅಧೀರೇವನನ್ನು ಕೂಡ ಬುಟ್ಟಿಗೆ ಹಾಕಿಬಿಟ್ಟಿದೆಯಲ್ಲ ಎಂದನು ಅದು ವಿಶ್ವಾಮಿತ್ರನಿಗೆ ಅರ್ಥವಾಗಲಿಲ್ಲ ಇಲ್ಲವಲ್ಲ ನಾನು ಅಗ್ನಿವಿದ್ಯೆಗೆ ಕೈ ಇಟ್ಟವನೇ ದಾರಿಯಲ್ಲಿ ಬರುತ್ತಾ ಪುರೂರವ ದಂಪತಿಗಳ ಆಶ್ರಮದಲ್ಲಿ ತಂಗಬೇಕಾಯಿತು ಅವರು ಬೇಕಾದ ಹಾಗೆ ಉಪಚಾರ ಮಾಡಿದರು ಅಲ್ಲಿ ಆ ರಾಜೇಶಿವನಗೆ ಅಗ್ನಿದೇವನ ಅಪನೆಯಾಯಿತೆಂದು ಸ್ಥಾನಿ ಪಾಕವನ್ನು ಕೊಟ್ಟನು ಅಗ್ನಿಯು ಇನ್ನೊಬ್ಬರಿಗೆ ಒಲಿಯುವುದೂ ಉಂಟೆ ಅದು ಏನಿದ್ದರೂ ನಿಮ್ಮ ಮೂರು ಕುಲದವರು ಸ್ವ ಮೂರು ಕುಲದವರು ಸ್ವತ್ತು ಭಾರತರು ಮೃಗಗಳು ಭರದ್ವಾಜರು ಮಿಕ್ಕವರಿಗೆ ಅಗ್ನಿಯು ದೊರೆತನೆಂದರೆ ಅದು ನಿಮ್ಮ ಅನುಗ್ರಹ ನನಗೂ ಜಮದಗ್ನಿ ಇದ್ದಾಗ ಅಗ್ನಿವಿದೆಯನ್ನು ಸಂಗ್ರಹಿಸಬೇಕೆಂದು ಆಸೆಯಿತ್ತು ಆದರೆ ಆ ವಂಶಕ್ಕೆ ನಾವು ಹೆಣ್ಣು ಕೊಟ್ಟಿದ್ದೇವೆ ಅವರಿಂದ ಏನೂ ತೆಗೆದುಕೊಳ್ಳಬಾರದು ಎಂದು ನಾನು ಕೇಳಲಿಲ್ಲ ಇದರ ಮೇಲೆ ಒಂದು ವೇಳೆ ಏನೋ ಕಳ್ಳಧಾರಿ ಹಿಡಿದು ನಾವು ಅಗ್ನಿಯನ್ನು ಸಾಧಿಸಿದೆವು ನಿಮ್ಮ ಗಂಟೆ ಹೋಯಿತು ಅಗ್ನಿಪ್ರಸಾದವು ನಮಗೆ ಲಭಿಸಿದರೆ ನಿಮಗೆ ಹೋಗುವುದೇನು ಎಂದರು ವಾಮದೇವನ ನಕ್ಕು ಅಲ್ಲಯ್ಯ ನೀನು ಬರೋದಕ್ಕೆ ಮುಂಚೆಯೇ ಅಗ್ನಿದೇವನ ಪ್ರತ್ಯಕ್ಷನಾಗಿ ವೈಶ್ವಾನರ ವಿದ್ಯೆಯನ್ನು ಅವರಿಗೆ ಕೊಡು ಎಂದು ಹೇಳಿದನಲ್ಲ ನನ್ನನ್ನು ಕೇಳಿದರೆ ನಾನೇ ಕೊಡುತ್ತಿರಲಿಲ್ಲವೇ ಇನ್ನೇನಿಲ್ಲದಿದ್ದರೂ ನಮ್ಮ ಗುರುಗಳ ಕಷ್ಟದಲ್ಲಿ ಸಹಾಯ ಮಾಡಿದವನ ನಂದಾದರೂ ನಾನು ನಿನಗೆ ಆ ವಿದ್ಯೆಯನ್ನು ಕೊಡುತ್ತಿರಲಿಲ್ಲವೆ ಎಂದರು ವಿಶ್ವಾಮಿ ಆಶ್ಚರ್ಯವಾಯಿತು ಆತನಿಗೆ ವಾಮದೇವನ ಗುರುಗಳು ಯಾರು ಎಂಬುದು ಗೊತ್ತಿರಲಿಲ್ಲ ಕೇಳುವ ಪ್ರಸಂಗವೂ ಬಂದಿರಲಿಲ್ಲ ಆತನ ಮುಖದ ಆಶ್ಚರ್ಯ ಮುದ್ದೆ ಕಂಡು ವಾಮದೇವನ ಹೇಳಿದನು ಏಕೆ ನಮ್ಮ ಗುರುಗಳು ಎಂದರೆ ಆಶ್ಚರ್ಯ ಪಡುತ್ತಿದೆಯಾ ನಮ್ಮ ಗುರುಗಳು ಕನೆಯಾ ನೀನು ಯಾರನ್ನು ಸರಸ್ವತಿ ನದಿಯಲ್ಲಿ ಕುಚ್ಚಿಸಿದ್ದುದು ಅದೂ ಮರೆತು ಹೋಯ್ತೇನು ವಿಶ್ವಾಮಿತ್ರನು ನಂಬುವುದು ಕಷ್ಟವಾಯಿತು ಹಿಂದೆ ನಡೆದುದೆಲ್ಲವೂ ಒಮ್ಮೆ ಮಾನಸ ಭಿತ್ತಿಯ ಮೇಲೆ ಕಂಡು ಮಾಯವಾಯಿತು ತಾನು ವಾಮದೇವನಿಂದ ರುದ್ರನನ್ನು ಪಡೆದು ರುದ್ರನ ಅನುಗ್ರಹದಿಂದ ನಾನು ತಾನು ಅಸ್ತ್ರ ಅಸ್ತ್ರಗ್ರಾಮವನ್ನು ಸಂಪಾದಿಸಿ ಆ ಅಸ್ತ್ರಗಳನ್ನು ತಾನು ಆಶ್ರಮದಲ್ಲಿ ಉಪಯೋಗಿಸಿದುದು ಅಲ್ಲಿ ತಾನು ತೇಜೋಭಿಭೂತನಾಗಿ ಬಿದ್ದಾಗ ವಾಮದೇವನು ತನ್ನನ್ನು ತಂದು ಉಪಚರಿಸಿದ್ದುದು ಮುಂದೆ ತ್ರಿವಿಕ್ರಮದ ಪ್ರಸಂಗ ಎಲ್ಲವೂ ನೆನಪಾಗಿದೆ ಹಾಗಾದರೆ ವಸಿಷ್ಠರೇ ನಿನ್ನ ಗುರುಗಳೇ ಎಂದರು ವಾಮದೇವನ ಸಹಜವಾಗಿ ಹೌದು ನೀನು ಅದನ್ನು ಕಾಣೆಯಾ ಇನ್ನು ಒಂದು ಹೆಜ್ಜೆ ಹೋಗಿ ಹೇಳುವುದನ್ನು ಕೇಳು ನೀನು ಆಶ್ರಮದಲ್ಲಿ ಅಷ್ಟೆಲ್ಲ ಮಾಡಿ ಹೊಟ್ಟುವುದಿಲ್ಲ ಆಗ ಅವರೇ ನನ್ನನ್ನು ಕರೆದು ನೀನು ಬೇರೊಂದು ಆಶ್ರಮ ಮಾಡಿಕೊಂಡಿರು ಕೋಶಕನು ಅಲ್ಲಿಗೆ ಬರುವನು ಆತನಿಗೆ ರುದ್ರಾನುಗ್ರಹವೂ ಲ ಬಿಸು ಹಾಗೆ ಮಾಡು ಎಂದು ಹೇಳಿ ನನಗೆ ಇಷ್ಟವಿಲ್ಲದ ನನಗೆ ನನ್ನನ್ನು ಕಳಿಸಿದ್ದುದು ಅವರೇ ನೀನು ಶತ್ರುಪಕ್ಷ ನಮ್ಮ ಆಶ್ರಮವನ್ನು ಧ್ವಂಸ ಮಾಡುತ್ತಿದ್ದು ತಿಳಿದು ನಿನಗೆ ಗುರುಗಳು ಗುರುಗಳ ಅಪ್ಪಣೆಯಿಂದ ರುದ್ರವಿದ್ಯೆಯನ್ನು ಕೊಟ್ಟವನು ಈಗ ನಾವಿಬ್ಬರು ಮಿತ್ರರಾಗಿದ್ದೇವೆ ನಮ್ಮ ಗುರುಗಳಿಗೆ ಅಪಾರವಾದ ಉಪಕಾರ ಮಾಡಿದೀಯೇ ಈಗ ಇನಗೆ ವೈಶ್ವಾನರ ವಿದ್ಯೆ ಕೊಡುವುದಿಲ್ಲವೇ ಎಂದು ಕೇಳಿದೆ ಅಷ್ಟೇ ವಿಶ್ವಾಮಿತ್ರಗೆ ವಸಿಷ್ಠನೆಂಬ ಪರ್ವತದ ಮುಂದೆ ತಾನೊಂದು ಸಾಸಿವೆ ಕಾಳು ಅಲ್ಲ ಎನ್ನಿಸಿತು ಇನ್ನು ಆತನ ಹಾಗೆ ಬ್ರಹ್ಮಶಿಯಾಗುವುದು ಸಾಧ್ಯವೇ ಎಂದು ಸಂದೇಹ ಮೂಡಿತು ವಸಿಷ್ಠ ಸಮನಾಗುವುದು ಅಸಾಧ್ಯ ಎಂಬ ನಂಬಿಕೆಯಾಯಿತು ಹಾಗೆ ತಾನು ಈ ನಿರಾಶೆಯಲ್ಲಿ ಕರಗಿ ಹೋಗುತ್ತಿರುವಾಗ ವಾಮದೇವನ ಮಾತುಗಳು ಒಂದೂ ಅರ್ಥವಾಗದೆ ಆಂ ಎಂದನು ವಾಮದೇವನು ಆತನ ಮನೋಮ ಮನಃಕ್ಷೋಭವನ್ನು ಕಂಡು ಏನು ವಸಿಷ್ಠರ ಸ್ಮರಣೆಯಾಗುತ್ತಲೂ ಮತ್ತೆ ಎಲ್ಲವೂ ಮರುಕಳಿಸಿದೋ ಮರುಕಳಿಸಿತೋ ಎಂದರು ಆ ಚುಚ್ಚು ಮಾತು ವಿಶ್ವಾಮಿತ್ರನನ್ನು ಭಯಿಮುಖವಾಗಿ ಮಾಡಿತು ಆತನು ಗಂಭೀರವಾಗಿ ಅದಲ್ಲ ವಾಮದೇವ ಕೌಶಿಕನು ಸಂಪೂರ್ಣವಾಗಿ ಸತ್ತು ಇಂದು ವಿಶ್ವಾಮಿತ್ರನ ಅವತಾರವಾಗಿದೆ ಆದ್ದರಿಂದ ದ್ವೇಷವಿಲ್ಲ ಆತನ ಹಿರಿಯತನವೆಷ್ಟು ತನ್ನ ಕಿರಿಯತನವೆಷ್ಟು ಎಂಬುದು ಇವತ್ತು ತಿಳಿಯಿತು ಇನ್ನು ಆತನಿಗೆ ಸಮನಾಗುವುದು ಎಂದರೆ ಭೂಮಿಯನ್ನು ಸುತ್ತಿ ಕಂಕಳು ಇಟ್ಟುಕೊಳ್ಳುವಂತೆಯೇ ಎಂದು ಏನೋ ನಿರಾಶೆಯಿಂದ ಎಳೆದೆಳೆದು ಹೇಳಿದನು ವಾಮದೇವನು ನಕನು ಹಾಲು ಉಕ್ಕಿದ ಹಾಗೆ ಅಂತಃಕರಣದು ಹುಕ್ಕುವು ಈ ಆ ಹುಕ್ಕುವಿಕೆಯ ವಸ್ತು ಅಭಿಮತ ವಿಷಯ ವಿಷಯವಾಗಿದ್ದರೆ ರಾಗವಾಗುವುದು ಅನ್ಯಥಾ ಆಗಿದ್ದರೆ ದ್ವೇಷವಾಗುವುದು ಹೀಗೆ ಸಹಜವಾಗಿ ವಿಜೃಂಭಿಸುವ ರಾಗದ್ವೇಷಗಳಿಂದ ಮಹಾತ್ಮರಿಗೆ ಸುಖ ದುಃಖಗಳುವು ಎಂದು ಭಾವಿಸಿರುವೆಯಾ ಅವರು ಅದನ್ನು ಪರ್ವಕಾಲದಲ್ಲಿ ಸಮುದ್ರವು ಉಕ್ಕುವ ಹಾಗೆ ಎಂದುಕೊಳ್ಳುವರು ನಮ್ಮ ಗುರುಗಳು ನೀನೇನು ಮಾಡುವೆ ಎಂಬುದನ್ನು ಕಂಡಿದ್ದರು ಅವರಿಗೆ ಗೊತ್ತಿತ್ತು ಅವರು ಅದರಿಂದ ವಿಕಾರವನ್ನು ಪಡೆಯಲಿಲ್ಲ ಉಕ್ಕುವ ಸಮುದ್ರದ ಪಕ್ಕದಲ್ಲಿರುವ ಬಂಡೆಯು ಸಮುದ್ರದ ಏರು ಇಳಿದಗಳಿಂದ ಹೇಗೆ ಯಾವುದೊಂದು ವಿಕಾರವನ್ನು ಪಡೆಯುವುದಿಲ್ಲವೋ ಅದರಂತೆ ಮಹಾತ್ಮರು ಸುಖ ದುಃಖಗಳಲ್ಲಿ ಸಮರು ವಿಶ್ವಾಮಿತ್ರನು ತಿಳಿದನು ಆಯ್ತು ವಾಮದೇವ ವಸಿಷ್ಠರು ಸುಖ ದುಃಖ ಸುಖ ದುಃಖಗಳಲ್ಲಿ ಸಮವಾದರೆ ಆ ಶೋಕವೇಕೆ ಅವರನ್ನು ಅಷ್ಟು ಗೋಳಿಸೋಳಗುಟ್ಟಿಸಿತು ಅದೇ ಅದು ಅವರ ದುಃಖವಲ್ಲ ಯುಗಸಂಧಿ ಕಾಲದಲ್ಲಿ ಪಂಚಮಹಾಭೂತಗಳ ಶಕ್ತಿಯು ಶರಣವಾಗಿ ಅವು ದುಃಖಿಸುವವು ಆ ದುಃಖಗಳ ಕೃತಯುಗದಲ್ಲಿ ಯಾರಾದರೊಬ್ಬರು ಅನುಭವಿಸುವರು ಆ ಮಹಾಭೂತಗಳ ದುಃಖವನ್ನು ವಹಿಸಿಕೊಳ್ಳಲು ಇಂದು ಯಾರೂ ಶಕ್ತವರಲ್ಲವೆಂದು ಕಲಿದೇವನು ಸ್ವಯಂ ಬಂದು ವಸಿಷ್ಠರನ್ನು ಪ್ರಾರ್ಥಿಸಿದನು ಅವರು ಆಗಲಿ ವಹಿಸಿಕೊಳ್ಳುತ್ತೇನೆ ಎಂದರು ಪುತ್ರ ಶೋಕರೂಪವಾಗಿ ಅದು ಬಂತು ಅವರು ಅದನ್ನು ಆ ರೂಪವಾಗಿಯೇ ಅನುಭವಿಸಿದರು ಅವರು ಬೇಕೆಂದಿದ್ದರೆ ಅದಷ್ಟನ್ನು ಸುಖರೂಪವಾಗಿಯೇ ಅನುಭವಿಸಬಹುದಾಗಿತ್ತು ಆದರೆ ಹೊರಕೊಟ್ಟಿದ್ದವರಾಗಿ ಅದನ್ನು ದುಃಖವಾಗಿ ಅನುಭವಿಸಿದರು ದುಃಖವನ್ನು ಸುಖವಾಗಿ ಅನುಭವಿಸುವುದು ಹೇಗೆ ಅಯ್ಯೋ ಇದೊಂದು ದೊಡ್ಡ ವಿಷಯ ವಿಶ್ವಾಮಿತ್ರ ಈಗ ನಾನು ಇಲ್ಲಿ ಶಿಲಾಸ ಶಿಲಾಸನದಲ್ಲಿ ಕುಳಿತಿದ್ದೇನೆ ಕೆಳಗೆ ಬಿದ್ದೆ ಎಂದಿಗೋ ನನ್ನ ದೇಹಕ್ಕೂ ಸಂಬಂಧವಾದಾಗ ಭೂಮಿಯ ಕಾಠಿನ್ಯ ಬಲವಾಗಿದ್ದು ಅದನ್ನು ದೇಹವು ತಡೆಯಲಾರದೆ ಹೋದರೆ ಇಲ್ಲಿ ನೋವವಾಗಿ ದೇಹಕ್ಕೆ ದುಃಖವಾಗುವುದು ದೇಹದಲ್ಲಿ ಆ ಭೂಮಿಗಿಂತ ಹೆಚ್ಚು ಕಾಠಿನ್ಯವಿದ್ದರೆ ಅಥವಾ ಭೂಮಿಯಲ್ಲಿ ದೇಹವು ಸಹಿಸಬಲ್ಲಷ್ಟು ಕಾಠಿಣ್ಯವಿದ್ದರೆ ಅಥವಾ ಭೂಮಿಯಲ್ಲಿ ಮೃತುತ್ವ ಬಿದ್ದರೆ ಆಗ ದೇಹಕ್ಕೆ ನೋವಲ್ಲೇ ಹತ್ತಿಯ ರಾಶಿಯ ಮೇಲೆ ಬಿದ್ದರೆ ಮರಳು ರಾಶಿಯ ಮೇಲೆ ಬಿದ್ದರೆ ನಿನಗೆ ನೋವಾಗುವುದೇನು ಹಾಗೆ ದುಃಖವು ಬರುವುದು ಲೋಪದಿಂದ ದೇಹದಲ್ಲಿ ಸಮನಾಗಿರುವ ವ್ಯಾನದ ಒತ್ತಡವು ಹೆಚ್ಚು ಕಡಿಮೆಯಾಗುವುದರಿಂದ ಆ ವ್ಯಾನವನ್ನು ಅನುಸಂಧಾನ ಮಾಡಬಲ್ಲವನು ಧ್ಯಾನದಲ್ಲಿದ್ದು ತನ್ನ ದೇಹ ಕಾಠಿಣ್ಯವನ್ನು ಆಯಿತು ಬಂಡೆಯ ಮೇಲೆ ಬಿದ್ದರೂ ನೋವಾಗುವುದಿಲ್ಲ ಹಾಗೆಯೇ ಇಂದ್ರಿಯಗಳಿಗೆ ಸಹನ ಶಕ್ತಿಯೂ ಅಷ್ಟಿದೆ ಅದನ್ನು ಹೆಚ್ಚಿಸಿಕೊಂಡರೂ ದುಃಖದ ಆವೇಗವು ಕಡಿಮೆಯಾಗುವುದು ಜೊತೆಗೆ ದುಃಖವನ್ನು ಮಾರುವುದು ಮಾರುವುದೂ ಒಂದು ವಿದ್ಯೆ ಇದೆ ವಿಶ್ವಾಮಿತ್ರನಿಗೆ ಅದನ್ನು ಕೇಳಿ ಇನ್ನೂ ಆಶ್ಚರ್ಯವಾಯಿತು ಏನು ದುಃಖವನ್ನು ಮಾರುವುದೇ ಎಂದನು ವಾಮದೇವನು ಮೊದಲಿನಂತೆಯೇ ಗಂಭೀರವಾಗಿ ಧೀರ ವೃತ್ತಿಯಿಂದ ಹೇಳಿದನು ಹೌದು ನಿನ್ನ ಮನೆಯಲ್ಲಿರುವ ಹಸುವಿನ ಮೇಲೆ ನಿನಗೆ ಅಭಿಮಾನವಿದೆ ಅದನ್ನು ನಾನು ಕ್ರಯ ಮಾಡಿದಾಗ ನೀನು ಕೊಡತೀಯೇ ಕೊಡುವಾಗ ನಿನಗೆ ಸಂಕಟವಾಗುವುದಿಲ್ಲವೇ ಆದರೆ ಅದಕ್ಕೆ ತಕ್ಕ ಮೇಲೆ ಇವನು ನಿನಗೆ ಬಂತು ಎಂದು ಗೊತ್ತಿದ್ದರೆ ನಿನಗೆ ಆ ಮಾರಾಟದಿಂದ ದುಃಖವಾಗುವುದಿಲ್ಲ ಹಾಗೆಯೇ ನಿನಗೆ ಬೇಡವಾದ ವಸ್ತುವನ್ನು ಗುಣವನ್ನು ವಸ್ತುವಿನ ಗುಣವನ್ನು ಚಿಂತಿಸದೆ ದೋಷವನ್ನೇ ಎಣಿಸಿದರೆ ಹೋಗದು ಕ್ಷೇಮವಾಯಿತು ಎಂದು ಸುಖವಾಗುವುದು ಇದೇ ನಾನು ಹೇಳಿದ ವಿನಿಮಯ ಎಂದರು ರಾಜ್ಯವನ್ನು ಆಳಿಸಿದ್ದ ವಿಶ್ವಾಮಿ ತನಿಗೆ ಈ ವಿನಿಮಯ ಈ ಮಾರಾಟ ಹೊಸದಲ್ಲ ಆದರೆ ಆತನು ಅದನ್ನು ಸ್ವಂತಕ್ಕೆ ಉಪಯೋಗಿಸುವುದನ್ನು ಕುರಿತು ಯೋಚಿಸದಿ ಯೋಚಿಸದಿರಲಿಲ್ಲ ಮುಂದೆ ತಾನು ಅನುಭವಿಸಬೇಕಾದ ದುಃಖವನ್ನು ಸುಖವನ್ನು ಸುಖವನ್ನು ಮಾಡಿಕೊಳ್ಳುವ ಸಾಧನವೂ ಇಲ್ಲಿದೆ ಎಂಬುದು ಆತನಿಗೆ ಕಂಡಂತಾಯಿತು ವಾಮದೇವನು ಹೀಗೆಯೇ ಕಥಾಕಲಾಪಗಳಲ್ಲಿರುವಾಗ ಸಂಜೆಯಾಯಿತು ಅದೇನಿದು ಹಿಮಾಲಯದ ಸಂಜೆ ಇನ್ನು ಸೂರ್ಯಾಸ್ತಮವಾಗುವುದಕ್ಕೆ ಅರ್ಧಯಾಮವಿದೆ ಎನ್ನುವಾಗಲೇ ಚಳಿಗಾರಂಭ ಕಾವಳಕ್ಕೆ ಮೊದಲು ಮಿತರಿಬ್ಬರು ಸಂಧ್ಯಾಕಾ ಮುಗಿಸಿ ಹಾಗೆ ಮಾತನಾಡುತ್ತಿದ್ದುದು ನಿದ್ದೆಯನ್ನು ಅಂಗೀಕರಿಸಿದರು ವಿಶ್ವಾಮಿತನಿಗೆ ರಾತ್ರಿಯಲ್ಲ ನಿದ್ದೆ ಇಲ್ಲ ವಸಿಷ್ಠರದೇ ಯೋಚನೆ